ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ವಿದ್ಯೇಶ್ವರ ಸಂಹಿತೆ ಮೊದಲನೆಯದು ಅದರಲ್ಲಿ ಈಗಾಗಲೇ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಶಿವಲಿಂಗದ ಸ್ಥಾಪನೆ ಪ್ರತಿಷ್ಠೆ ಪೂಜನ ದಾನ ಪ್ರಣವಜಪ ಓಂಕಾರ ಜಪ ವಿಧಾನ ಇವುಗಳ ಬಗ್ಗೆ ಈಗಾಗಲೇ ನಾವು ಚರ್ಚಿಸಿದ್ದೇವೆ ಹನ್ನೆರಡನೇ ಅಧ್ಯಾಯದಲ್ಲಿ ಶಿವಕ್ಷೇತ್ರಗಳ ವರ್ಣನೆ ಬರ್ತದೆ ಶ್ರೀ ನಮಃ ಶಿವಯ ಅಥ ಶಿವ ಶಿವಮಹಾಪುರ ವಿಧ್ಯೇಶ್ವರ ಸಂಹಿತಾಯ ಸೂತ ಉಚ ಶೃಣುಧ್ವಂ ಋಷಯ ಪ್ರಜಾ ಶಿವಕ್ಷೇತ್ರ ವಿಮುಕ್ತಿದ್ ತದಾಗ್ ತೋ ವಕ್ಷೇ ಲೋಕರಕ್ಷಾಥಮೇವೀ ಪಂಚಾಶತ್ ಕೋಟಿ ವಿಸ್ತೀರ್ಣ ಸಶೈಲವನಕನ ಶಿವಾಜ್ಞೆಯ ಲೋಕಂ ಪೃಥಿವೀ ಲೋಕಂಧ ತಿ ಹನ್ನೆರಡನೇ ಅಧ್ಯಾಯದಲ್ಲಿ ಸೂತ ಮುನಿಗಳು ಹೇಳ್ತಾರೆ ಪೌರಾಣಿಕರು ಸೂತಮುನಿಗಳು ರೋಮಹರ್ಷಣರು ವೇದವ್ಯಾಸರಿಂದ ನೇರವಾಗಿ ಹದಿನೆಂಟು ಪುರಾಣಗಳನ್ನು ಕೂಡ ಉಪದೇಶ ಶೌನಕಾದಿ ಮುನಿಗಳಿಗೆ ನೈಮಿಷ ಅರಣ್ಯದಲ್ಲಿ ಕಲಿಯುಗದಲ್ಲಿ ಕಲಿಯುಗ ಆರಂಭದಲ್ಲಿ ಈ ಕಲಿಯುಗದ ಜನರ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಏನು ಮಾಡಬೇಕು ಎಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿರುವ ಕಲಿಯುಗದ ಪ್ರಭಾವವೇ ಬೀರದಂತಹ ಈ ಒಂದು ಪುಣ್ಯಕ್ಷೇತ್ರ ನೈಮಿಷಾರಣ್ಯ ಕ್ಷೇತ್ರ ಅನಿಮಿಷ ಕ್ಷೇತ್ರ ದೇವತೆಗಳ ಕ್ಷೇತ್ರ ಸದಾ ದೇವತಾ ಸಾನ್ನಿಧ್ಯ ಅಲ್ಲಿ ಇರ್ತದೆ ಎನ್ನತಕ್ಕಂಥ ದೃಷ್ಟಿಯಿಂದ ಋಷಿಮುನಿಗಳು ಅಲ್ಲಿ ಸೇರಿ ಹನ್ನೆರಡು ವರ್ಷಗಳ ಅಥವಾ ಸುದೀರ್ಘವಾದಂತಹ ದ್ವಾದಶ ಕಾಲ ವರ್ಷ ಅಂತ ಹೇಳ್ತಾರೆ ಸತ್ರ ಅದರಲ್ಲಿ ಸುದೀರ್ಘವಾಗಿ ಅಲ್ಲಿ ಮಾಡ್ತಾಯಿರ್ತಾರೆ ಯಾಗ ಯಾಗ ಅಲ್ಲೇ ಸತ್ಸಂಗವನ್ನು ಮಾಡ್ತಾಯಿರ್ತಾರೆ ಆವಾಗ ಈ ಕಲಿಯುಗದ ಜನರಿಗಾಗಿ ಏನು ಮಾಡ್ತಾರೆ ಹದಿನೆಂಟು ಪುರಾಣಗಳನ್ನು ಅಲ್ಲಿ ಕೇಳ್ತಾರೆ ಹೇಳ್ತಾರೆ ಶೃಣುಧ್ವಂ ಋಷಯ ಪ್ರಾಜ್ಞಾ ಶಿವಕ್ಷೇತ್ರಂ ವಿಮುಕ್ತಿದಂ ಮುಕ್ತಿಯನ್ನು ಕೊಡತಕ್ಕಂತಹ ಶಿವಕ್ಷೇತ್ರಗಳ ಬಗ್ಗೆ ಎಲ್ಲ ಪ್ರಾಜ್ಞರೇ ಜ್ಞಾನಿಗಳೇ ಮುನಿಗಳೇ ಶೃಣುಧ್ವಂ ಋಷಿಗಳೇ ನೀವು ಕೇಳಿರಿ ತದ ಆಗಮಾಂಸ್ತೋ ವಕ್ಷೇ ಲೋಕರಕ್ಷಾರ್ಥಮೇ ವಹಿ ಹಾಗೆ ಅವುಗಳ ಆಗಮಗಳನ್ನು ಕೂಡ ಹೇಳ್ತೇನೆ ಲೋಕಕ್ಷೇಮಕ್ಕಾಗಿ ಕೇಳಿರಿ ಪಂಚಾಶತ್ ಕೋಟಿ ವಿಸ್ತೀರ್ಣ ಸ ಶೈಲ ವನಕಾನಮ ಕೋಟಿ ಯೋಜನಾ ವಿಸ್ತಾರವಾಗಿದ್ದು ಪಂಚಾಶತ್ ಕೋಟಿ ವಿಸ್ತೀರ್ಣ ಸ ವನಕಾನನ ಬೆಟ್ಟ ಶೈಲ ಅಂತ ಹೇಳಿದರೆ ಶಿಲಾಮಯವಾದ್ದು ಶೈಲ ವನ ಕಾನನ ಅಂದರೆ ಬೆಟ್ಟ ಕಾಡು ಮೇಡುಗಳಿಂದ ಕೂಡಿರತಕ್ಕಂಥ ಈ ಭೂಮಿ ಎಷ್ಟಿದೆ ಐವತ್ತು ಕೋಟಿ ಯೋಜ ಯೋಜನ ವಿಸ್ತಾರವಾಗಿದೆ ಅಂತೇಳಿ ಹೇಳ್ತಾರೆ ಶಿವಾಜ್ಞೆಯ ಹಿ ಪೃಥ್ವಿ ಲೋಕಂಧೃತ್ವಾಚತಿಷ್ಠತಿ ಶಿವನ ಆಜ್ಞೆಯಿಂದ ಭೂಲೋಕದಲ್ಲಿ ಈ ಭೂಮಿಯು ಲೋಕಂಧೃತ್ವ ಇಡೀ ಜನ ಸಮೂಹವನ್ನು ಧರಿಸಿ ನಿಂತಿದೆ ಐವತ್ತು ಕೋಟಿ ಯೋಜನ ವಿಸ್ತಾರವಾಗಿರ್ತಕ್ಕಂಥ ಈ ಒಂದು ಭೂಮಿ ತತ್ರ ತತ್ರ ಶಿವಕ್ಷೇತ್ರಂ ತತ್ರ ತತ್ರ ನಿವಾಸಿನಾಂ ಮೋಕ್ಷಾರ್ಥಂ ಕೃಪಯ ದೇವ ಕ್ಷೇತ್ರಂ ಕಲ್ಪಿತವಂ ಪ್ರಭು ಜಗದೀಶ್ವರನಾಥ ಮಹಾದೇವನು ಈ ಭೂಮಿಯಲ್ಲಿ ಅಲ್ಲಲ್ಲಿ ವಾಸ ಮಾಡುವಂಥ ಜನರಿಗೆ ಮುಕ್ತಿಯಾಗಲು ಸುಗ ದ್ಯಯಿಂದ ಅಲ್ಲಲ್ಲಿ ಅನೇಕ ಶಿವಕ್ಷೇತ್ರಗಳನ್ನು ಕಲ್ಪಿಸಿದ್ದಾನೆ ತತ್ರ ತತ್ರ ಅಲ್ಲಲ್ಲಿ ಅವರವರಿಗೆ ಸುಲಭ ಆಗಲಿ ಅಂತೇಳಿ ಹೋಗಲಿಕ್ಕೆ ಶಿವಕ್ಷೇತ್ರವನ್ನು ಅಲ್ಲಲ್ಲಿ ಆಯಾ ಜನ ನಿವಾಸಗಳಿಗೆ ಹತ್ತಿರವಾಗಿರುವಂತೆ ನಿರ್ಮಿಸಿಕೊಟ್ಟಿದ್ದಾನೆ ಮೋಕ್ಷಾರ್ಥಂ ಆ ಜನತೆಗಳ ಒಂದು ಸಂಸಾರದ ಒಂದು ಅಂದರೆ ಜನನ ಮರಣಗಳ ಒಂದು ಬಂಧನದಿಂದ ಮಾನಸಿಕವಾದ ಒಂದು ಕ್ಲೇಶ ತಾಪತ್ರಯಗಳಿಂದ ಅವರನ್ನು ಬಿಡುಗಡೆ ಮಾಡಲಿಕ್ಕೋಸ್ಕರವಾಗಿ ನಿರ್ಮಿಸಿದ್ದಾನೆ ಪರಿಗ್ರಹ ಋಷೀಣಾಂಚ ದೇವಾಂಚ ಪರಿಗ್ರಹಾತ್ ಸ್ವಯಂಭೂತಾನ್ಯ ಥಾನ್ಯಾನ್ ಲೋಕರಕ್ಷಾರ್ಥ ಮೇ ವಹಿ ಋಷಿಗಳ ಮತ್ತು ದೇವತೆಗಳ ಸಂಬಂಧದಿಂದ ಇನ್ನೂ ಕೆಲವು ಕ್ಷೇತ್ರಗಳು ತಾನಾಗಿಯೇ ಲೋಕಕ್ಷೇಮಕ್ಕಾಗಿ ಉಂಟಾಯಿತು ಸ್ವಯಂಭೂತ ಕೆಲವು ತಾನಾಗಿ ಸ್ವಯಂ ಸ್ವಯಂಭೂಲಿಂಗ ಅಂತ ಹೇಳ್ತೇವೆ ಲೋಕರಕ್ಷಣೆಗೋಸ್ಕರ ಇದೆಲ್ಲವೂ ಆಯಿತು ಆ ಭಗವಂತನ ಕಲ್ ದಯೆಯಿಂದ ಕೆಲವರು ಋಷಿಗಳು ಸ್ಥಾಪನೆ ಮಾಡಿದರು ಋಷಿಗಳ ಮೂಲಕ ಸ್ಥಾಪಿಸಿದ ಭಗವಂತ ಕೆಲವರನ್ನ ದೇವತೆಗಳ ಮೂಲಕ ಸ್ಥಾಪನೆ ಮಾಡಿಸಿದ ಕೆಲವು ಸ್ವಯಂ ಸ್ವಯಂಭೂಲಿಂಗಗಳಿದೆ ಉದ್ಭವ ಲಿಂಗಗಳು ತೀರ್ಥ ಕ್ಷೇತ್ರೇ ತದಾ ಸದಾ ಕಾರ್ಯ ಸ್ನಾನದಾನ ಜಪ ಅದ್ ಅನ್ಯಥಾ ರೋಗದಾರಿದ್ರ್ಯಮೂಕತ್ವ್ಯಾಪ್ನುಯ್ ಅರಹೋ ತೀರ್ಥಕ್ಷೇತ್ರಗಳಲ್ಲಿ ಸದಾ ಸ್ನಾನ ದಾನ ಜಪ ಮುಂತಾದಗಳನ್ನು ಮಾಡಬೇಕು ಹಾಗೆ ಮಾಡದಿದ್ದರೆ ರೋಗ ಬಡತನ ಮೂಗತನ ಅಂದರೆ ಮೂಕತ್ವ ಮಾತು ಬಾರದಿರ್ತಕ್ಕಂಥದ್ದು ಮುಂತಾದ ಫಲಗಳು ಉಂಟಾಗ್ತದೆ ತೀರ್ಥಕ್ಷೇತ್ರ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತೇಳಿ ಹೇಳಿದ್ದಾರೆ ಅನ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಲೋಕೆ ಗಮಿಷ್ಯತಿ. ಬೇರೆ ಕ್ಷೇತ್ರಗಳು ಬೇರೆ ಕಡೆಗಳಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರಕ್ಕೆ ಹೋದಾಗ ನಾಶ ಆಗ್ತದೆ ಆದರೆ ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದರೆ ಅದು ವಜ್ರಲೇಪವಾಗಿ ವಜ್ರದ ಲೇಪ ಕೊಟ್ಟರೆ ಹೇಗೆ ಹೋಗುವುದಿಲ್ವೋ ಹಾಗೆ ಆಗ್ತದೆ ಅಂತೇಳಿ ಹೇಳ್ತಾರೆ ಹೀಗೆ ತೀರ್ಥ ಕ್ಷೇತ್ರೇ ಕಾರ್ಯಂ ಸ್ನಾನದಾನ ಜಪ ಅದ್ ಅನ್ಯಥಾ ರೋಗದಾರಿದ್ರ್ಯಮೂಕತ್ವ ವ್ಯಾಪ್ನು ಯಾನ್ನರಹೋ ಅಂಥೇಳಿ ಅಥಾಸ್ಮಿನ್ ಭಾರತೇ ವರ್ಷೇ ಪ್ರಾಪ್ನೋತಿ ಮರಣಂ ನರಃ ಸ್ವಯಂಭೂಸ್ಥಾನ ವಾಸೇನ ಪುನರ್ ಮನುಷ್ಯ ಮಾಪ್ನುಯತ್ ಈ ಭಾರತ ವರ್ಷದಲ್ಲಿದ್ದು ಮರಣವನ್ನು ಹೊಂದಿದಂಥ ಮನುಷ್ಯ ಬ್ರಹ್ಮಲೋಕವನ್ನು ಪಡೆದು ಅಲ್ಲಿ ಬಹುಕಾಲ ವಾಸವಾಗಿದ್ದು ತಿರುಗಿ ಮನುಷ್ಯನಾಗಿ ಜನಿಸ್ತಾನೆ ಅಥವಾ ಈ ಭರತಖಂಡದಲ್ಲಿ ತಾನಾಗಿಯೇ ಉದ್ಭವಿಸಿದ ಶಿವಕ್ಷೇತ್ರದಲ್ಲಿ ವಾಸವಾಗಿದ್ದು ಮರಣವನ್ನು ಹೊಂದಿದಂಥ ಮನುಷ್ಯ ಪುನಃ ಮನುಷ್ಯ ಭಾವವನ್ನು ಹೊಂದುವುದಿಲ್ಲ ಅವನು ಮುಕ್ತನೇ ಆಗ್ತಾನೆ ಅನ್ನತಕ್ಕಂಥ ಎರಡು ಅರ್ಥಗಳು ಇಲ್ಲಿ ಬರ್ತದೆ ಅಥ ಅಸ್ ಭಾರರ್ಷೇ ಪ್ರತಿ ಮರಣ ನರ ಸ್ವಯಂಭೂಸ್ಥಾನಸ ಪುನರ್ಮನುಷ್ಯಮ್ನು ಕ್ಷೇತ್ರೇ ಪಾಪ್ಯ ಕರ್ಣ ದೃಢತಿ ಭೂಸುರ ಪುಣ್ಯಕ್ಷೇತ್ರ ನಿವಾಸಿ ಪಾಪಮಣ್ವಿನಿ ಆಚರೇತ್ ಅಂದರೆ ಭಾರತ ಕರ್ಮಭೂಮಿ ಅಂತೇಳಿ ಹೇಳ್ತಾರೆ ಅಂದರೆ ದೇವತೆಗಳು ಕೂಡ ಮುಕ್ತಿ ಬೇಕಿದ್ರೆ ಭಾರತದಲ್ಲಿ ಹುಟ್ಟಿ ಅಥವಾ ಇಲ್ಲಿ ತಪಸ್ಸು ಮಾಡಬೇಕು ಭೂಮಿಯಲ್ಲಿ ಭಾರತ ಭೂಮಿಯಲ್ಲಿ ತಪಸ್ಸು ಮಾಡಿದರೆ ಮಾತ್ರ ಅವರಿಗೆ ಏನಾಗ್ತದೆ ಮುಕ್ತಿ ಸಿಗಬಹುದು ದೇವತಾಯೋನಿ ಕೂಡ ದೇವತೆಗಳು ಕೂಡ ಭೋಗ ಯೋನಿಗಳು ಅವರ ಪುಣ್ಯದ ಬಲದಿಂದ ದೇವತೆಗಳಾಗಿರ್ತಾರೆ ಸ್ವರ್ಗದ ವಾಸಿಗಳಾಗಿರ್ತಾರೆ ಹೊರತು ಅದು ಮೋಕ್ಷವನ್ನು ಕೊಡುವಂಥದ್ದಲ್ಲ ಪುಣ್ಯ ಕ್ಷೀಣೇ ಪುಣ್ಯೆ ವಿಶಂತಿ ಅವರ ಪುಣ್ಯ ಮುಗಿಯುವಾಗ ಅವರ ಅವಧಿ ಮುಗಿಯುವಾಗ ಪುನಃ ಹುಟ್ಟುತ್ತಾರೆ ಭೂಮಿಯಲ್ಲಿ ಹಾಗಾಗಿ ಭೂಮಿಯಲ್ಲಿಯೂ ಭಾರತ ಭೂಮಿ ನಮ್ಮದು ಅಂದರೆ ಕರ್ಮಭೂಮಿ ಅಂದರೆ ನಮ್ಮ ಯಾವುದೇ ಸಾಧನೆಗೆ ನಮ್ಮ ಮುಕ್ತಿಗಾಗಿ ಸಾಧನೆ ಮಾಡತಕ್ಕಂಥ ಒಂದು ಯೋಗ್ಯವಾದಂಥ ಭೂಮಿ ಹಾಗಾಗಿ ಅನೇಕ ದೇವ ದೇವಾನ ದೇವತೆಗಳು ಹಾಗೆ ಅನೇಕ ಋಷಿ ಮುನಿಗಳು ಕೂಡ ನಮ್ಮಲ್ಲಿ ಸಾನ್ನಿಧ್ಯ ವಹಿಸಿದ್ದಾರೆ ಅಂಥೇಳಿ ಕ್ಷೇತ್ರೇ ಪಾಪಸ್ಯ ಕರ್ಣ ದೃಢಂಭತಿ ಭೂಸುರ ಪುಣ್ಯಕ್ಷೇತ್ರೇ ನಿವಾಸೇಹಿ ಪಾಪಮಣ್ವಿನಿ ಕ್ಷೇತ್ರೇ ಪಾಪ್ಯ ಅದೇ ಹಾಗೆ ಹೇಳಿದ ಹಾಗೆ ಯಾವ ದೇವತಾ ಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಪಾಪವನ್ನು ಮಾಡಿದರೆ ದೃಢಂಭವತಿ ಭವತಿ ಎಲ್ಲ ಎಲೆ ಬ್ರಾಹ್ಮಣ ಉತ್ತಮರೆ ಭೂಮಿಗೆ ದೇವತೆ ಅಂತ ಹೇಳ್ತಕ್ಕಂಥವ್ರು ಭೂಸುರರು ಅಂದರೆ ಬ್ರಾಹ್ಮಣರು ಅಂದರೆ ಹೇಳ್ತಕ್ಕಂಥದ್ದು ಭೂಮಿಯಲ್ಲಿ ದೇವತೆಗಳು ಅಂಥೇಳಿ ಸುರರು ಪುಣ್ಯಕ್ಷೇತ್ರದಲ್ಲಿ ಮಾಡಿದಂತಹದ್ದು ವಜ್ರಲೇಪ ಆಗ್ತದೆ ಅಂಥೇಳಿ ಸ್ವಲ್ಪ ಮಾಡಿದರೂ ಕೂಡ ನಿವ ಪುಣ್ಯಕ್ಷೇತ್ರ ನಿವಾಸೇ ಪಾಪಂ ಅಣ್ಣು ನಾ ಆಚರಿ ಅಣು ಮಾತ್ರವೂ ಕೂಡ ಪಾಪ ಲೇಷವನ್ನು ಸ್ವಲ್ಪವನ್ನು ಕೂಡ ಆಚರಿಸಬಾರದು ಪುಣ್ಯಕ್ಷೇತ್ರದಲ್ಲಿ ಯಾಕಂದರೆ ಅದು ದೃಢವಾಗ್ತದೆ ಅಂಟು ಅದು ಬಿಟ್ಟು ಹೋಗುವುದಿಲ್ಲ ಯನಕೇನಪ್ಯುಪಾಯನ ಪುಣ್ಯಕ್ಷೇತ್ರೇ ವಸೇನ್ನರ ಸಿಂಧೋ ಶತನದಿ ತೀರೇ ಸಂತ ಕ್ಷೇತ್ರಾಣ್ಯನೇಕಶ ಹೇಗಾದರೂ ಮಾಡಿ ಎಷ್ಟು ಕಷ್ಟಪಟ್ಟಾದರೂ ಕೂಡ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡಬೇಕು ಸಿಂಧೂ ನದಿ ಹಾಗೂ ಶತದ್ರು ಅಂತ ಹೇಳ್ತಾರೆ ಶತನದಿ ಇದರ ತೀರದಲ್ಲಿ ಕ್ಷೇತ್ರಗಳು ಅನೇಕ ಇವೆ ಸರಸ್ವತಿ ನದಿ ಪುಣ್ಯ ಪ್ರೋಕ್ತ ಷಷ್ಟಿಮುಖ ತತ್ತೀರೇ ಚ ವಸೇತ್ ಪ್ರಾಜ್ಞ ಕ್ರಮದ ಬ್ರಹ್ಮಪದ್ ಲಭೇತ್ ಸರಸ್ವತೀ ನದಿಯು ಷ್ಠಿಮುಖ ಎಂಬ ನದಿಯೂ ಕೂಡ ಪುಣ್ಯತಮವಾದವುಗಳು ಆ ನದಿಗಳ ದಡದಲ್ಲಿ ವಾಸ ಮಾಡಿದರೆ ಕ್ರಮವಾಗಿ ಬ್ರಹ್ಮಲೋಕವು ಪ್ರಾಪ್ತವಾಗ್ತದೆ ಹಿಮವದ್ಗಿರಿಜ ಗಂಗಾ ಪುಣ್ಯ ಶತಮುಖಾನದಿ ತತ್ತೀರೇ ಚ ಕಾಶ್ಯಾದಿ ಪುಣ್ಯಕ್ಷೇತ್ರಣ್ಯನೇಕಶಃ ಹಿಮವದ್ಗಿರಿಜಾ ಅಂದರೆ ಹಿಮವತ್ಪರ್ವತದ ಶಿಖರದಿಂದ ಹುಟ್ಟಿದ ಹಿಮವತ್ ಗಿರಿ ಜನಿಸಿದ ಗಂಗಾ ಪುಣ್ಯ ಶತಮುಖಾ ನದಿ ಪುಣ್ಯತಮವಾದಂತಹ ಗಂಗಾ ನದಿ ಅತ್ಯಂತ ಪವಿತ್ರವಾದದ್ದು ಹಾಗೆ ಶತಮುಖಾ ನದಿ ಅಥವಾ ನೂರಾರು ಮು ನೂರಾರು ಶಾಖೆಗಳಾಗಿ ನೂರಾರು ಮುಖಗಳಾಗಿ ಹರಿಯತ ಹರಿತಾಯಿರ್ತಕ್ಕಂಥದ್ದು ಸಮುದ್ರಕ್ಕೆ ಸೇರುವಾಗ ತೀರೆ ಚೈವ ಕಾಶ್ಯಾದಿ ಪುಣ್ಯಕ್ಷೇತ್ರಣ್ಯನೇಕಶಃ ಈ ಪುಣ್ಯತಮವಾದ ಗಂಗಾತೀರದಲ್ಲಿ ಕಾಶ್ಯೇ ಮೊದಲಾದಂತಹ ಅತ್ಯಂತ ಪುಣ್ಯಕ್ಷೇತ್ರಗಳು ಅನೇಕವಾದಂಥ ಪುಣ್ಯಕ್ಷೇತ್ರಗಳಿವೆ ತತ್ರತೀರ ಪ್ರಶಸ್ತ ಮೃಗೇ ಮೃಗ ಬೃಹಸ್ಪತೌ ಶೋಣಭದ್ರೋ ದಶಮುಖಣ್ಯೋಭೀಷ್ಟಪ್ರದಃ ಅದರ ತೀರದಲ್ಲಿ ಈ ಗಂಗಾನದಿ ತೀರದಲ್ಲಿ ಪ್ರಶಸ್ತವಾದಂತಹ ಮೃಗೇ ಅಂದರೆ ಮಾರ್ಗಶೀರ್ಷ ಮಾಸದ ಮೃಗ ಬೃಹಸ್ಪತ ಮೃಗಶಿರ ನಕ್ಷತ್ರದಲ್ಲಿ ಗುರು ಇರುವಂತ ಇರುವಂಥ ಸಂದರ್ಭದಲ್ಲಿ ಆ ಗಂಗೆಯ ತೀರಗಳು ಸಹ ಅತಿ ಪವಿತ್ರವಾದಗಳಾಗಿರುತ್ತವೆ ಹತ್ತು ಮುಖವಾಗಿ ಹರಿಯತಕ್ಕಂಥ ಶೋಣಭದ್ರ ಎನ್ನತಕ್ಕಂಥ ನದಿ ಕೂಡ ಶೋಣಭದ್ರೋ ದಶಮುಖ ಪುಣ್ಯಪ್ರದವಾದದ್ದು ಪುಣ್ಯವು ಅಭೀಷ್ಟಬಲಪ್ರದ ಸಕಲ ಇಷ್ಟಾತ್ರಗಳನ್ನು ಉಂಟು ಮಾಡುವಂಥದ್ದು ಶತಮುಖ ಅಂದರೆ ಗಂಗೆ ಅಂತೇಳಿ ಹೇಳಿದ್ದಾರೆ ಗಂಗಾ ನದಿ ಸಮುದ್ರಕ್ಕೆ ಸೇರುವಾಗ ನೂರಾರು ಶಾಖೆಗಳಾಗಿ ಹರಿದು ಆಮೇಲೆ ಗ ನದಿ ಮುಖಜ ಭೂಮಿ ಗಂಗಾ ನದಿ ಪೂರ್ವ ಯಾವುದು ಗಂಗಾ ಸಾಗರಕ್ಕೆ ಸೇರತಕ್ಕಂಥದ್ದು ಬಂಗಾಳ ಕೊಲ್ಲಿ ಗಂಗಾ ಸಾಗರ ನಿಜವಾಗಿ ನಮ್ಮ ಭಾರತ್ ಭಾರತೀಯ ಪರಂಪರೆ ಪ್ರಕಾರ ಪೂರ್ವ ಸಾಗರ ಅಂತೇಳಿ ಹೇಳ್ತೇವೆ ನಾವು ಗಂಗಾಸಾಗರ ಆಮೇಲೆ ಅರಬ್ಬಿ ಸಮುದ್ರ ಅಂತ ನಾವೀಗೇನು ಹೇಳ್ತೇವೆ ಅದು ಸಿಂಧೂ ಸಾಗರ ಸಿಂಧೂ ನದಿ ಸೇರತಕ್ಕಂಥ ಪಶ್ಚಿಮ ಸಮುದ್ರ ಅಂತೇಳಿ ಹೇಳ್ತೇವೆ ನಾವು ಅದಕ್ಕೆ ಸಿಂಧೂ ಸಾಗರ ಅಂತೇಳಿ ಹಾಗೆ ತತ್ರ ಸ್ನಾನೋಪವಾಸ ಪದಂ ವೈನಾಯಕ ಲಭೇತ್ ಚತುರ್ವಿಂಶ ಮುಖಾಪುಣ್ಯ ನರ್ಮದಾಚ ಮಹಾನದಿ ಆ ಕ್ಷೇತ್ರದಲ್ಲಿ ಈ ಹತ್ತು ಮುಖವಾಗಿ ಹರಿತಕ್ಕಂಥ ಶೋಣಭದ್ರಾ ನದಿ ಯಾವುದಿದೆ ಅದರ ತೀರ್ಥ ಅದರ ದಡದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮತ್ತು ವಾಸ ಮಾಡಿದರೆ ನಾವು ವಾಸವಾಗಿದ್ದರೆ ವಿನಾಯಕ ಪದ ಲಭಿಸ್ತದೆ ವಿನಾಯಕ ಅಂದರೆ ಗಣಪತಿ ಆಗಬಹುದು ಅಂತೇಳಿ ಹೇಳ್ತಾರೆ ಚತುರ್ವಿಂಶಮುಖ ಪುಣ್ಯ ನರ್ಮದಾ ಚ ಮಹಾನದಿ ಇಪ್ಪತ್ತನಾಲ್ಕು ಮುಖಗಳುಳ್ಳಂತಹ ನರ್ಮದೆ ಚತುರ್ವಿಂಶಮುಖ ಅದು ಕೂಡ ಪುಣ್ಯತಮವಾದಂಥದ್ದು ತಸ್ಯಾಂ ಸ್ನಾನೇನ ವಾಸೇನ ಪದಂ ವೈಷ್ಣವಂ ನೋಡಿ ಆ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಅದರ ತೀರದಲ್ಲಿ ವಾಸ ಮಾಡಿ ಇದ್ದರೆ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದರೆ ವಿಷ್ಣು ಪದವು ಲಭಿಸ್ತದೆ ನರ್ಮದಾ ನದಿ ತೀರದಲ್ಲಿ ಅಷ್ಟು ಪುಣ್ಯತಮವಾದ ಕ್ಷೇತ್ರ ತಮಸ ದ್ವಾದಶ ಮುಖ ರೇವಾ ದಶಮುಖ ನದಿ ಹಾಗೆ ಹನ್ನೆರಡು ಮುಖವುಳ್ಳಂತಹ ತಮಸಾ ನದಿ ಹತ್ತು ಮುಖವಾದ ರೇವಾ ನದಿ ಹ್ಞೂ ಇವೆಲ್ಲ ಕೂಡ ಪುಣ್ಯತಮವಾದವು ಗೋದಾವರಿ ಮಹಾಪುಣ್ಯ ಬ್ರಹ್ಮ ಗೋವಧ ನಾಶಿನಿ ಗೋದಾವರಿ ನದಿ ಕೂಡ ಮಹಾಪುಣ್ಯತಮವಾದ್ದು ಅದರಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯೆ ಗೋಹತ್ಯೆಗಳು ನಾಶವಾಗ್ತವೆ ಬ್ರಹ್ಮ ಗೋವಧ ನಾಶಿನಿ ಬ್ರಹ್ಮವಧ ಗೋವಧ ಏಕವಂವಿಂಶ ಮುಖ ಪ್ರೋಕ್ತ ರುದ್ರಲೋಕ ಪದ ಇನಿ ಅದು ಇಪ್ಪತ್ತೊಂದು ಮುಖವಾಗಿ ಹರಿಯುವಂಥದ್ದು ಯಾವುದು ಗೋದಾವರಿ ನದಿ ಅದು ರುದ್ರಪದವನ್ನು ಉಂಟು ಮಾಡುತ್ತದೆ ಗೋದಾವರಿ ನದಿ ರುದ್ರಪದ ಅಂಥೇಳಿ ಈ ರೀತಿಯಾಗಿ ನಾವು ಶೋಣಭದ್ರಾ ನದಿ ತೀರದಲ್ಲಿ ಸಾಧನೆ ಮಾಡಿದರೆ ವಿನಾಯಕ ಪದ ನರ್ಮದಾ ನದಿ ತೀರದಲ್ಲಿ ಸಾಧನೆ ಮಾಡಿದರೆ ವಿಷ್ಣು ಪದ ಹಾಗೆ ಗೋದಾವರಿ ನದಿ ತೀರದಲ್ಲಿ ಸಾಧನೆ ಮಾಡಿದರೆ ಪದವು ಸಿಗ್ತದೆ ಅಂತೇಳಿ ಹೇಳ್ತಾರೆ ಕೃಷ್ಣವೇಣಿ ಪುಣ್ಯ ನದಿ ಸರ್ವಪಾಪಕ್ಷಯಾವಹ ಸಾ ಅಷ್ಟಾದಶ ಮುಖ ಅಪ್ರೋಕ್ತ ವಿಷ್ಣು ಲೋಕಪ್ರದಾಯಿನಿ ಹದಿನೆಂಟು ಮುಖಗಳುಳ್ಳಂತಹ ಕೃಷ್ಣವೇಣಿ ಎಂಬತಕ್ಕಂತಹ ಪುಣ್ಯ ನದಿ ಇದು ಸರ್ವ ಪಾಪವನ್ನು ಕೂಡ ಕ್ಷಯ ಮಾಡುವಂಥ ನಾಶ ಮಾಡುವಂಥದ್ದು ಹಾಗೆಯೇ ವಿಷ್ಣು ಲೋಕವನ್ನ ಕೊಡುತ್ತದೆ ಅಂಥೇಳಿ ವಿಷ್ಣು ಪದವನ್ನು ಉಂಟು ಮಾಡುತ್ತದೆ ಅಂಥೇಳಿ ಹೇಳ್ತಾರೆ ತುಂಗಭದ್ರಾ ದಶಮುಖ ಬ್ರಹ್ಮಲೋಕ ಪ್ರದಾಯಿನಿ ಸರ್ ಸುವರ್ಣಮುಖರಿ ಪುಣ್ಯ ಪ್ರೋಕ್ತ ನವಮುಖ ತಥಾ ಹತ್ತು ಮುಖವಾಗಿ ಹರಿತಕ್ಕ ಹರಿಯುತ್ತಾ ಇರತಕ್ಕಂಥ ತುಂಗಭದ್ರಾ ನದಿ ಕೂಡ ತುಂಬ ಪವಿತ್ರವಾದ್ದು ಅದರಲ್ಲಿ ಸ್ನಾನ ಮತ್ತು ಅದರ ತೀರದಲ್ಲಿ ವಾಸವನ್ನು ಮಾಡಿದರೆ ಬ್ರಹ್ಮಲೋಕವು ಲಭಿಸುತ್ತದೆ ಸುವರ್ಣಮುಖರಿ ಅನ್ನತಕ್ಕಂಥ ಇನ್ನೊಂದು ನದಿ ಕೂಡ ಪುಣ್ಯತಮವಾದ್ದು ಒಂಬತ್ತು ಮುಖವಾಗಿ ಹರಿಯತಕ್ಕಂಥದ್ದು ತತ್ರ ಇವಸು ಪ್ರಜಾ ಜಂತೆ ತಥಾ ಸರಸ್ವತಿ ಚ ಪಂಪಾಚ ಕನ್ಯಾ ಶ್ವೇತ ನದಿ ಶುಭ ಅನುಭವಿಸಿ ಅದರಿಂದ ಚ್ಯುತರಾದಂಥವರು ಬ್ರಹ್ಮಲೋಕ ಚ್ಯುತಾ ಆ ನದಿಯ ದಡದಲ್ಲಿಯೇ ಜನಿಸ್ತಾರೆ ಯಾವ ನದಿಯ ದಡದಲ್ಲಿ ಸುವರ್ಣಮುಖರಿ ಎಂಬಂತಹ ನದಿಯ ದಡದಲ್ಲಿ ಸರಸ್ವತಿ ಚಂ ಪಂಪಾ ಚ ಕನ್ಯಾ ಶ್ವೇತ ನದಿ ಸರಸ್ವತಿ ನದಿ ಪಂಪಾ ನದಿ ಕನ್ಯಾ ನದಿ ಶ್ವೇತ ನದಿ ಇವುಗಳಿಗೂ ಕೂಡ ಪವಿತ್ರವಾದ್ದು ವಾದವುಗಳು ಈ ಸರಸ್ವತಿ ನದಿ ಮೊದಲಾದಂತಹ ನದಿಗಳ ದಡದಲ್ಲಿ ವಾಸವನ್ನು ಮಾಡಿದರೆ ಏನಾಗ್ತದೆ ಇಂದ್ರಲೋಕ ಲಭಿಸ್ತದೆ ಅಂತಲೇ ಹೇಳ್ತಾರೆ ಏತಾಂ ತೀರವಾಸೇನ ಇಂದ್ರಲೋಕಮ ಆಪ್ನಿಯಾ ಸರಸ್ವತಿ ಪಂಪ ಕನ್ಯಾ ಶ್ವೇತ ನದಿ ಇವುಗಳ ದಡದಲ್ಲಿ ವಾಸ ಮಾಡಿದರೆ ಇಂದ್ರಲೋಕದ ಪ್ರಾಪ್ತಿಯಾಗ್ತದೆ ಇಂದ್ರಪದ ಉಂಟಾಗ್ತದೆ ಅಂತಕ್ಕಂಥದ್ದು ಸಪ್ತವಿಂಶ ಮುಖ ಪ್ರೋಕ್ತ ಸರ್ವಾಭೀಷ್ಟಪ್ರದಾಯಿನಿ ಯಾವುದು ಸಹ್ಯಾದ್ರಿಜ ಮಹಾಪುಣ್ಯ ಕಾವೇರಿ ಮಹಾನದಿ ಮಹಾನದೀ ಸಪ್ತವಂಶ ಮುಖಾ ಪ್ರೋಕ್ತ ಸರ್ವಾಭೀಷ್ಟಪ್ರದಾಯಿನಿ ತತ್ತೀರ ಸ್ವರ್ಗದಾಶ್ಚವ ಬ್ರಹ್ಮವಿಷ್ಣು ಪದ ಪ್ರದ ಸಹ್ಯಾದ್ರಿಯಲ್ಲಿ ಹುಟ್ಟತಕ್ಕಂತಹ ಮಹಾಪುಣ್ಯತಮವಾದ ಕಾವೇರಿ ಹ್ಞೂ ಹಾಗೆ ಮಹಾನದಿ ಇವುಗಳೆಲ್ಲ ಹ್ಞೂ ಮುಖವಾಗಿ ಹೇರತಕ್ಕಂಥ ಮಹಾನದಿ ಹಾಗೆ ಅದು ಕೂಡ ಸಕಲು ಇಷ್ಟಾರ್ಥವನ್ನು ಉಂಟು ಸಾಕ್ಷ್ಯ ಪರ್ವತದಲ್ಲಿ ಜನಿಸಿರ್ತಕ್ಕಂಥ ಜನಿಸಿರ್ತಕ್ಕಂಥ ಕಾವೇರಿ ನದಿ ಕೂಡ ಮಹಾಪುಣ್ಯತಮವಾದ್ದು ಈ ಕಾವೇರಿ ನದಿಯ ತೀರಗಳು ಬ್ರಹ್ಮಲೋಕ ವಿಷ್ಣು ಲೋಕ ಮತ್ತು ಶಿವಲೋಕವನ್ನು ಉಂಟು ಮಾಡುತ್ತವೆ ಬ್ರಹ್ಮ ವಿಷ್ಣುಪದಪ್ರದಾ ಶಿವಲೋಕ ಪ್ರದಾ ಶೈವಾ ತಥಾಭೀಷ್ಟಬಲಪ್ರದಾ ಎಲ್ಲ ಅಭೀಷ್ಟಗಳನ್ನು ಕೂಡ ಸಿದ್ಧಿಸ್ತವೆ ನೈಮಿಷೇ ಬದರೇ ಸ್ನಾಯಾನ್ಮೇಷಗೇ ಚ ಗುರೌ ರವವು ನೈಮಿಷ ಬದರಿಕಾ ಕ್ಷೇತ್ರದಲ್ಲಿ ಗುರುವು ಸೂರ್ಯನು ಮೇಷರಾಶಿಯಲ್ಲಿ ಇರುವಾಗ ಸ್ನಾನ ಮಾಡಿದರೆ ಗುರು ಸೂರ್ಯನು ಮೇಷರಾಶಿಯಲ್ಲಿ ಇರೋ ಇರುವ ಸಂದರ್ಭದಲ್ಲಿ ಸ್ನಾನ ಮಾಡಿದರೆ ಬದರಿಕಾ ಕ್ಷೇತ್ರದಲ್ಲಿ ನೈಮಿಷಾರಣ್ಯದಲ್ಲಿ ಇರುವಂಥದ್ದು ನೋಡಿ ಬದರಿಕಾ ಅರಣ್ಯ ಬದರಿಕಾ ಆಶ್ರಮ ವ್ಯಾಸ ಬದರಿಕಾ ಅರಣ್ಯ ಕ್ಷೇತ್ರ ಬದರಿಕಾ ಆಶ್ರಮ ವ್ಯಾಸರ ಆಶ್ರಮ ವ್ಯಾಸ ಮಹರ್ಷಿಗಳ ಆಶ್ರಮ ವ್ಯಾಸ ತಪೋಭೂಮಿ ವ್ಯಾಸರು ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡತಕ್ಕಂಥ ಮಾಡಿರತಕ್ಕಂಥ ಒಂದು ಪ್ರದೇಶ ಪುಣ್ಯತಮವಾದ ಕ್ಷೇತ್ರ ಅಂತಹ ಈ ನದಿಯಲ್ಲಿ ನೇಮಿಶಾರಣ್ಯದಲ್ಲಿ ಬದರಿ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪೂಜಿಸಿದರೆ ಬ್ರಹ್ಮಲೋಕ ಲಭಿಸ್ತದೆ ಅಂತೇಳಿ ಹೇಳ್ತಾರೆ ಬ್ರಹ್ಮಲೋಕಪ್ರದಂ ವಿದ್ಯಾ ತಥ ಪೂಜಾಧಿಕಂ ತಥಾ ಸಿಂಧು ತಥಾ ಸ್ನಾನಮ ಸಿಂಹೇ ಕರ್ಕಟಕೇ ರವವು ಸಿಂಧು ನದಿಯಲ್ಲಿ ಸಿಂಹ ಮಾಸದಲ್ಲಿಯೂ ಕರ್ಕಾಟಕ ಮಾಸದಲ್ಲಿಯೂ ಸ್ನಾನ ಮಾಡಬೇಕು ಕೇದಾರ ಕ್ಷೇತ್ರದಲ್ಲಿ ತೀರ್ಥ ಪಾನ ಮತ್ತು ಸ್ನಾನಗಳನ್ನು ಮಾಡಿದರೆ ಬ್ರಹ್ಮಜ್ಞಾನ ಉಂಟಾಗ್ತದೆ ಅಂತೇಳಿ ಹೇಳ್ತಾರೆ ಕೇದಾರ ಕ್ಷೇತ್ರದಲ್ಲಿ ಕೇದಾರನಾಥೇಶ್ವರ ಅಲ್ಲಿಯ ತೀರ್ಥವನ್ನು ಪಾನ ಸ್ನಾನ ಎರಡು ಮಾಡಿದರೆ ಕೂಡ ಬ್ರಹ್ಮಜ್ಞಾನ ಉಂಟಾಗ್ತದೆ ಬ್ರಹ್ಮಜ್ಞಾನ ಉಂಟಾದರೆ ಎಲ್ಲ ದುಃಖಗಳ ನಿವೃತ್ತಿ ಆಗ್ತದೆ ಕೇದಾರೋದಕ ಪಂಚ ಸ್ನಾನಂಚ ಜ್ಞಾನದಂ ವಿಧು ಗೋದಾವರ್ಯಾಂ ಸಿಂಹ ಸ್ನಾಯಾತ್ ಸಿಂಹ ಸಿಮ್ಮ ಮಾಸದಲ್ಲಿ ಗುರು ಸಿಂಹರಾಶಿಯಲ್ಲಿರುವಾಗ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ ಶಿವಲೋಕವು ಲಭಿಸುತ್ತದೆ ಅಂತೇಳಿ ಶಿವನೇ ಹಿಂದೆ ಹೇಳಿದ್ದಾನೆ ಶಿವಲೋಕ ಪ್ರದಮಿತಿ ಶಿವೇನು ಉಕ್ತ ತಥಾ ಪುರ ಯಮುನಾ ಶೋಣಯೋ ಸ್ನಾದ್ ಗುರೌ ಕನ್ಯಾಗತೈರವ ಧರ್ಮಲೋಕೆ ದಂತಿಲೋಕೆ ಮಹಾಭೋಗಪ್ರದಂ ವಿಧು ಕಾವೇರ್ಯಾಂಚ ತುರಾಗೇ ತುರವ ಗತೌ ವಿಷ್ಣುರ್ವಚನ ಮಾಹಾತ್ಮ್ಯಾತ್ ಸರ್ವಾಭೀಷ್ಟಪ್ರದಂ ವಿಧು ವೃಶ್ಚಿಕೇ ಮಾಸಿ ಸಂಪ್ರಾಪ್ತೆ ತಥಾರ್ಕೆ ಗುರು ವೃಶ್ಚಿಕೆ ನರ್ಮದಾ ನದಿ ಸ್ನಾತ್ ವಿಷ್ಣು ಲೋಕಮೋ ಆತ್ಮ್ಯಾತ್ ಸ್ನಾನಂ ಚಾಪಗೆ ಚ ಯಮುನಾ ಮತ್ತು ಶೋರ್ಣ ನದಿಗಳಲ್ಲಿ ಸೂರ್ಯನು ಗುರು ಕನ್ಯಾರಾಶಿಯಲ್ಲಿರುವಾಗ ಸ್ನಾನ ಮಾಡಿದರೆ ಯಮಧರ್ಮರಾಜನ ಲೋಕದಲ್ಲಿಯೂ ವಿನಾಯಕ ಲೋಕದಲ್ಲಿಯೂ ಉತ್ತಮವಾದ ಲಭಿಸುತ್ತವೆ ಕಾವೇರಿ ನದಿಯಲ್ಲಿ ತುಲಾಮಾಸದಲ್ಲಿ ಗುರುವೂ ತುಲಾರಾಶಿಯಲ್ಲಿರುವಾಗ ಸ್ನಾನ ಮಾಡಿದರೆ ವಿಷ್ಣುವಚನದ ಮಹಾತ್ಮ್ಯದಿಂದ ಸಕಲೇಷ್ಠಾರ್ಥಗಳು ಲಭಿಸುತ್ತವೆ ವೃಶ್ಚಿಕ ಮಾಸದಲ್ಲಿ ಗುರು ವೃಶ್ಚಿಕದಲ್ಲಿರುವಾಗ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದರೆ ವಿಷ್ಣು ಲೋಕ ಪ್ರಾಪ್ತಿ ಧನುರ್ಮಾಸದಲ್ಲಿ ಗುರು ಧನುರಾಶಿಯಲ್ಲಿರುವಾಗ ಸುವರ್ಣಮುಖರಿ ನದಿಯಲ್ಲಿ ಸ್ನಾನ ಮಾಡಿದರೆ ಶಿವಲೋಕವು ಲಭಿಸುತ್ತದೆ ಅಂಥೇಳಿ ಬ್ರಹ್ಮನು ಹೇಳಿದ್ದಾನೆ ಅಂತೇಳಿ ಹೇಳ್ತಾರೆ ಶಿವಲೋಕ ಪ್ರದಮಿತಿ ಬ್ರಹ್ಮಣೋ ವಚನಂ ಯಥಾ ಮೃಗ ತಥಾ ಸ್ನಾಯ ಜಾಹ್ನವ್ಯಾಂ ಮೃಗಗೇ ಗುರವು ಶಿವಲೋಕ ಪ್ರದಮಿತಿ ಬ್ರಹ್ಮಣೋ ವಚನಂ ಯಥಾ ಬ್ರಹ್ಮವಿಣ್ಣು ಪದೇ ಭುಕ್ ತಂತೆ ಜ್ಞಾನಮ್ ಗಂಗಾಯಂ ಮಾಘಮಸೇದು ತುಂಬತೆ ರವೌ ಶ್ರಾಧ್ವಾ ಪಿಂಡದ ಟಿೋದಕಮಥಿ ವಂಶದ್ವಯ ಪಿತೃಣಂಚ ಕೂಲಕೋಟ್ಯುಧರ ವಿದು ಕೃಷ್ಣೇಣ್ಯಾ ಪ್ರಶಂಸಿ ಮೀನಗೇ ಚ ಗುರೌ ರವೌ ತೀರ್ಥೇ ತನ್ಮಸಿ ಸ್ನಾನಮ್ರಪದ ಪ್ರದ ಗಂಗಾ ಸಹ್ಯಜಾ ಸ್ರಿತ್ಯ ವಸೇದ್ಬುಧ ಮಾರ್ಗಶೀರ್ಷಮಿ ಗುರು ಮೃಗಶಿರ ನಕ್ಷತ್ರದಲ್ಲಿರುವಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಶಿವಲೋಕವು ಲಭಿಸುತ್ತದೆ ಎಂದು ಬ್ರಹ್ಮನು ಹೇಳಿದ್ದಾನೆ ಅಥವಾ ಬ್ರಹ್ಮಲೋಕ ಮತ್ತು ವಿಷ್ಣು ಬಹಳ ಕಾಲ ಭೋಗವನ್ನು ಅನುಭವಿಸಿ ಕೊನೆಗೆ ಬ್ರಹ್ಮಜ್ಞಾನವನ್ನು ಪಡೆಯುತ್ತಾರೆ ಮಾಘ ಮಾಸದಲ್ಲಿ ರವಿಯು ಕುಂಭರಾಶಿಯಲ್ಲಿರುವಾಗ ಗಂಗಾ ನದಿಯಲ್ಲಿ ಅಥವಾ ಗಂಗಾ ತೀರದಲ್ಲಿರತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಶ್ರಾದ್ದ ಅಥವಾ ಪಿಂಡದಾನ ತರ್ಪಣ ಇವುಗಳನ್ನು ಮಾತೃವಂಶದ ಪಿತೃವಂಶದ ಪಿತೃಗಳಿಗೆ ಮಾಡಿದರೆ ಅಂತಹ ಪುರುಷನ ಕುಲ ಕೋಟಿಗಳು ಉದ್ಧಾರವಾಗುತ್ತವೆ ಮೀನಮಾಸದಲ್ಲಿ ಗುರುವು ಮೀನರಾಶಿಯಲ್ಲಿರುವಾಗ ಕೃಷ್ಣವೇಣಿ ತೀರದಲ್ಲಿ ಇರುವಂತಹ ಆಯಾ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಸ್ವರ್ಗವು ಲಭಿಸ್ತದೆ ಗಂಗೆಯಲ್ಲಾಗಲಿ ಕಾವೇರಿಯಲ್ಲಾಗಲಿ ಸೇರಿ ಅದರ ತೀರದಲ್ಲಿ ವಾಸ ಮಾಡಿದರೆ ಆ ಜನ್ಮದಲ್ಲಿ ಮಾಡಿದಂತಹ ಪಾಪವು ಸಂಪೂರ್ಣವಾಗಿ ನಷ್ಟವಾಗ್ತದೆ ನಾಶವಾಗ್ತದೆ ರುದ್ರಲೋಕವನ್ನೇ ಉಂಟು ಮಾಡುವಂಥ ಅನೇಕ ಕ್ಷೇತ್ರಗಳು ಕೂಡ ಈ ಇಲ್ಲಿ ಇದೆ ಗಂಗಾ ಕಾವೇರಿ ತೀರದಲ್ಲಿ ಅಂತೇಳಿ ಹೇಳ್ತಾರೆ ತತ್ಕಾಲತಪತಿ ನಿಶ್ಚಿಮ ರುದ್ರಲೋಕ ಪ್ರೇವೆ ಸಂತ ಕ್ಷೇತ್ರಣ್ಯನೆಕಷ ತಾಮ್ರಪರ್ಣೀ ವೇಗವತಿ ಬ್ರಹ್ಮಲೋಕಲ ಪ್ರದೇ ತಯಸ್ಥಿರೈ ಸತ್ಯ ಕ್ಷೇತ್ರಣ ಸ್ವರ್ಗದ ಚಿಕ್ಷ ಕ್ಷೇತ್ರಣನ್ಮಧ್ಯೆ ಪುಣ್ಯದಿ ಚೂರಿಷ ತತ್ರ ತತ್ರ ವಸನ್ ಪ್ರಾ ತಾಶಂ ಚ ಫಲಂ ಲಭೇತ್ ಸದಾಚಾರೇಣ ಸದ್ವೃತ್ಯ ಸಾವನೆಯ ಅಸೇದು ಪ್ರಾ ವೈ ನ್ಯ ತತ್ಫಲಂ ಲಭೇತ್ ಪುಣ್ಯಕ್ಷೇತ್ರೇ ಪುಣ್ಯಂ ಬಹುಧಾಧಿಮ ಪುಣ್ಯಕ್ಷೇತ್ರೇ ಕೃತ ಪಾಪಂ ಮಹದಣ್ವಪಿಜಾ ಜತೆ ತಾಮ್ರಪರ್ಣಿ ವೇಗವತಿ ಈ ಎರಡು ನದಿಗಳು ಬ್ರಹ್ಮಲೋಕವನ್ನು ಉಂಟು ಮಾಡುತ್ತವೆ ಈ ನದಿಗಳ ತೀರದಲ್ಲಿ ಸ್ವರ್ಗವನ್ನು ಉಂಟು ಅನೇಕ ಕ್ಷೇತ್ರಗಳಿವೆ ಅವುಗಳ ಮಧ್ಯದಲ್ಲಿ ಪುಣ್ಯವನ್ನು ಉಂಟು ಮಾಡುವಂತಹ ಕ್ಷೇತ್ರಗಳು ಅನೇಕವಾಗಿವೆ ಆಯಾಯತೀರ್ಥದಲ್ಲಿ ವಾಸ ಮಾಡಿದ ಪ್ರಾಜ್ಞನಿಗೆ ಅದಕ್ಕೆ ತಕ್ಕಂಥ ಫಲಗಳು ಸಿಗ್ತವೆ ಪುಣ್ಯಕ್ಷೇತ್ರಗಳಲ್ಲಿ ಪ್ರಾಜ್ಞನು ದಯಾಳುವು ಆಗಿದ್ದು ಒಳ್ಳೆಯ ಆಚಾರ ವೃತ್ತಿ ಭಾವನೆ ಉಳ್ಳವನಾಗಿರಬೇಕು ಅದಿಲ್ಲದೆ ಅನಾಚಾರಿಯಾಗಿದ್ದರೆ ಫಲವು ಲಭಿಸಲಾರದು ಪುಣ್ಯಕ್ಷೇತ್ರದಲ್ಲಿ ಮಾಡಿದಂತಹ ಪುಣ್ಯ ಅನೇಕ ಪ್ರಕಾರವಾಗಿ ವೃದ್ಧಿಯನ್ನು ಹೊಂದುತ್ತದೆ ಪುಣ್ಯಕ್ಷೇತ್ರದಲ್ಲಿ ಪಾಪವನ್ನು ಮಾಡಿದರೆ ಅದು ಸ್ವಲ್ಪವೇ ಪಾಪವಾದರೂ ಕೂಡ ಬೃಹತ್ತಾಗಿ ವೃದ್ಧಿಯಾಗ್ತದೆ ಹಾಗೆ ಪುಣ್ಯಕ್ಷೇತ್ರದಲ್ಲಿ ಏನು ಮಾಡಿದರೆ ವೃದ್ಧಿ ಆಗ್ತದೆ ಒಳ್ಳೇದು ಮಾಡಿದರೆ ಒಳ್ಳೇದು ವೃದ್ಧಿ ಆಗ್ತದೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ವೃದ್ಧಿಯಾಗ್ತದೆ ತತ್ಕಾಲಂ ಜೀವನಾರ್ಥ ತತ್ಕಾಲಂ ಜೀವನಾರ್ಥಶ್ಚೇತ್ ಪುಣ್ಯನ ಕ್ಷಯಮೇಶ್ಯತಿ ಪುಣ್ಯ ಐಶ್ವರ್ಯದಂ ಪ್ರಾಹು ಕಾಯಿಕಂ ವಾಚಿಕಂ ತಥೋ ಆ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡುವ ಕಾಲವನ್ನು ಜೀವನಕ್ಕಾಗಿ ಅಂದರೆ ಪೌರೋಹಿತ್ಯ ಮೊದಲು ದ್ರವ್ಯಾರ್ಜನೆಯನ್ನು ಮಾಡ್ತಾ ಸಂಪಾದನೆ ಮಾಡುತ್ತಾ ಕಾಲವನ್ನು ಕಳೆದರೆ ಅಲ್ಲಿ ವಾಸ ಮಾಡಿದರೆ ಪುಣ್ಯ ನಾಶ ಆಗ್ತದೆ ಪಾಪವು ಬರ್ತದೆ ಹ್ಞೂ ಆದ್ದರಿಂದ ಎಲೆ ಬ್ರಾಹ್ಮಣ ಉತ್ತಮರೆ ಶರೀರದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ಸಹ ಪುಣ್ಯಕ್ಷೇತ್ರದಲ್ಲಿ ಅಂತಹ ಪಾಪವನ್ನು ಆಚರಿಸಬಾರದು ಕಾಯಿಕಂ ವಾಚಿಕಂ ತಥಾ ಮಾನಸಂಚ ತಥಾ ಪಾಪಂ ತಾದೃಶ್ ನಾಶೇ ಮಾನಸಂ ವಜ್ರಲೇಪಂತು ಕಲ್ಪ ಕಲ್ಪಾನುಗಮ್ ತಥ ಮಾನಸವಾದಂಥ ಪಾಪವು ದೃಢವಾದುದು ಕಲ್ಪ ಕಲ್ಪಗಳು ಉರುಳಿದರೂ ಆ ಮಾನಸ ಪಾಪವು ನಾಶವಾಗಲಾರದು ಧ್ಯಾನದಿಂದಲೇ ಆ ಪಾಪ ನಾಶವಾಗ್ತದೆ ಇನ್ನಾವುದರಿಂದಲೂ ಕೂಡ ಅದು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾರೆ ಧ್ಯಾನ ದೇವಹಿತಶ್ಯೇತ್ ನ ವಾಚಿಕಂ ಜಪ ಕಾಯಿಕಂ ಕಾಯಶೋಷಣಾತ್ ಮಾನಸ ಪಾಪ ಏನಿದೆ ಮನಸ್ಸಿನಲ್ಲಿ ಪಾಪ ಆಚರಣೆ ಅಂದರೆ ಮನಸ್ಸಿನಲ್ಲಿ ಪಾಪ ಬುದ್ಧಿಯಿಂದ ಚಿಂತನೆ ಪಾಪ ಚಿಂತನೆಯನ್ನು ಮಾಡಿದರೆ ದುಷ್ಟಚಿಂತನೆಯನ್ನು ಮಾಡಿದರೆ ಅದು ವಜ್ರಲೇಪವೇ ಆಗ್ತದೆ ಹಾಗೆ ಅದನ್ನು ಕಲ್ಪ ಕಲ್ಪಗಳು ಕೂಡ ಕಾಲ ಹಾಗಾಗಿ ಅದರ ನಾಶಕ್ಕೆ ಕೇವಲ ಧ್ಯಾನ ಒಂದೇ ದಾರಿ ಆದರೆ ವಾಚಿಕ ಏನು ಪಾಪ ಇದೆ ಅಂದರೆ ಮಾತಿನಿಂದ ಏನಾದರೂ ಪಾಪ ಮಾಡಿದರೆ ಅದು ಜಪದಿಂದ ಮಾತಿನ ಪಾಪ ಬಾಯಿಯಲ್ಲಿ ಮಾಡತಕ್ಕಂಥ ನಾಮಜಪ ಭಗವಂತನ ನಾಮಜಪದಿಂದ ನಾಶ ಆಗ್ತದೆ ಕಾಯಿಕ ಅಂದರೆ ಶಾರೀರಿಕ ಪಾಪ ಶರೀರದಿಂದ ಯಾವುದಾದ್ರು ತಪ್ಪು ಮಾಡಿದರೆ ವ್ರತೋಪಾಸಾದಿಗಳಿಂದ ಶರೀರವನ್ನು ದಂಡಿಸುವ ಮೂಲಕವಾಗಿ ಶೋಷಣೆ ಮಾಡುವುದರ ಮೂಲಕವಾಗಿ ಅದು ನಾಶ ಆಗ್ತದೆ ದಾನಧನಕೃತ್ಯ ಕಲ್ಪಕೋಟಿಭಿ ಕ್ವಚಿತ್ ಪಾಪೇನ ಪುಣ್ಯಂಚ ವೃದ್ಧಿಪೂರ್ವೇಣ ನಶ್ಯತಿ ಧನದಿಂದ ಮಾಡಿದಂತಹ ಪಾಪ ಏನಿದೆ ಹಣ ಹಣವನ್ನು ದುರುಪಯೋಗ ಮಾಡಿ ಪಾಪ ಮಾಡಿದರೆ ದಾನದಿಂದ ಅದು ಹೋಗ್ತದೆ ದಾನ ಮಾಡಬೇಕು ಹೀಗೆ ಮಾಡದಿದ್ದರೆ ಆ ಪಾಪಗಳು ಕೋಟಿ ಕಲ್ಪುಗಳಾದರೂ ಕೂಡ ಹೋಗುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಪಾಪವು ಹೆಚ್ಚುತ್ತಾ ಬಂದು ಪುಣ್ಯವು ನಾಶವಾಗ್ತದೆ ಅಂತೇಳಿ ಹೇಳ್ತಾರೆ ಬೀಜಾಂಶ್ಚೈವ ವೃದ್ಧ್ಯಂಶೋ ಭೋಗಾಂಶ ಪುಣ್ಯಪಾಪಯೋ ಜ್ಞಾನನಾಶ್ಯೋ ಹಿ ಬೀಜಾಂಶೋ ವೃದ್ಧಿರುಕ್ತ ಪ್ರಕಾರತಃ ಪುಣ್ಯಪಾಪಗಳಿಗೆ ಬೀಜಾಂಶ ವೃದ್ಧಂಶ ಭೋಗಾಂಶಗಳು ಅಂತೇಳಿ ಮೂರು ಅಂಶ ಇದೆಯಂತೆ ಬೀಜಾಂಶ ಅಂದರೆ ಕಾರಣಾಂಶವು ಜ್ಞಾನದಿಂದ ನಾಶ ಆಗ್ತದೆ ಪುಣ್ಯಪಾಪಗಳ ಕಾರಣವಾದಂಥ ಅಂಶ ಏನಿದೆ ಅದು ಜ್ಞಾನದಿಂದ ಸರಿಯಾದ ಜ್ಞಾನದಿಂದ ನಾಶವಾಗ್ತದೆ ವೃದ್ಧಿಯಂಶ ಅಂದರೆ ಅದು ಅವೃದ್ಧಿಯಾದಂಥದ್ದು ಅದು ಹಿಂದಿ ಹೇಳಿದಾಗ ಧ್ಯಾನ ಮುಂತಾದವುಗಳಿಂದ ನಾಶ ಆಗ್ತದೆ ಭೋಗಾಂಶೋ ಭೋಗನಾಶ್ಯಸ್ತು ನಾಣ್ಯತ ಪುಣ್ಯಕೋಟಿಭಿಹಿ ಅದರ ಭೋಗಾಂಶ ಎನ್ನತಕ್ಕಂಥದ್ದು ಯಾವುದಿದೆ ಪುಣ್ಯ ಮತ್ತು ಪಾಪಗಳದ್ದು ಅದನ್ನು ಅನುಭವದಿಂದಲೇ ನಾಶ ಆಗ್ತದೆ ಅದನ್ನು ಭೋಗಿಸಿಯೇ ತೀರಬೇಕು ಪುಣ್ಯ ಆಗಲಿ ಪಾಪ ಆಗಲಿ ಅದರ ಭೋಗಾಂಶ ಅಂತ ಏನಿದೆ ಅದರಲ್ಲಿ ಅದರ ಬೀಜಾಂಶ ಅದು ಕಾರಣಾಂಶವು ನಮಗೆ ಸಮ್ಯಕ್ ಜ್ಞಾನ ಜ್ಞಾನದಿಂದ ನಾಶ ಆಗ್ತದೆ ವೃದ್ಧಾಂಶವು ಧ್ಯಾನ ಜಪ ತಪ ಇತ್ಯ ದಾನ ಮುಂತಾದಿಗಳಿಂದ ನಾಶ ಆಗ್ತದೆ ಆದರೆ ಅದರ ಭೋಗಾಂಶವು ಆ ಭಾಗ ಪಾಪ ಪುಣ್ಯಗಳದ್ದು ಅದು ಭೋಗ ಭೋಗಿಸಿಯೇ ಅದನ್ನು ಅನುಭವಿಸಿ ಅದನ್ನು ನಾಶ ಮಾಡಬೇಕಷ್ಟೇ ಅದನ್ನೇ ಪ್ರಾರಬ್ಧ ಕರ್ಮ ಅಂತ ಹೇಳ್ತಕ್ಕಂಥ ಈಗಾಗಲೇ ನಮಗೆ ಪುಣ್ಯ ಕೊಡಲಿಕ್ಕೆ ಅಥವಾ ಫಲ ಕೊಡಲಿಕ್ಕೆ ಆರಂಭವಾದಂಥ ಕರ್ಮ ಫಲಗಳು ನಾವು ಅನುಭವಿಸೇ ತೀರಬೇಕು ಪ್ರಾರಬ್ಧಂ ಪ್ರಾರಬ್ಧವನ್ನು ಅನುಭವಿಸೇ ತೀರಬೇಕು ಅಂತೇಳಿ ಆರಂಭವಾದಂಥದ್ದನ್ನು ಅದಿಲ್ಲದಿದ್ದರೆ ಕೋಟಿ ಪುಣ್ಯಗಳಿಂದಲೂ ಅದು ನಾಶ ಆಗಲಿಕ್ಕಿಲ್ಲ ಪುಣ್ಯ ಬೇರೆ ಪಾಪ ಬೇರೆ ಅನುಭವಿಸಬೇಕಾದ್ರೆ ಪ್ರತ್ಯೇಕವಾಗಿ ಎರಡನ್ನೂ ಕೂಡ ಪುಣ್ಯಪಾಪಗಳ ಬೀಜಾಂಶವು ಜ್ಞಾನದಿಂದ ನಾಶವಾಗಲು ಮಿಕ್ಕ ಅಂಶವು ಭೋಗಕ್ಕಾಗಿ ಉಳಿಯುತ್ತದೆ ಅದು ಭೋಗದಿಂದಲೇ ನಾಶ ಆಗ್ತದೆ ಬೀಜ ಪ್ರರೋಹೇನಷ್ಟೇತು ಶೇಷೋ ಭೋಗಾಯ ಕಲ್ಪತೆ ದೇವಾನಾಂ ಪೂಜೆಯ ಚೈವ ಬ್ರಾಹ್ಮಣಾಂಚನ ತಪೋದಿಕ್ಶ್ಚ ಕಾಲೇನ ಭೋಗ ಸಹ್ಯೋ ಭವೇಂದೃಣಾಂ ತಸ್ಮಾಕೃತ್ವ ವಸ್ತವ್ಯ ಸುಖಿಚ್ಚ ದೇವತೆಗಳನ್ನು ಪೂಜಿಸುವುದರಿಂದಲೂ ಬ್ರಾಹ್ಮಣರಿಗೆ ಪೂಜೆ ದಾನಗಳನ್ನು ಮಾಡುವುದರಿಂದಲೂ ತಪಸ್ಸಿನಿಂದಲೂ ಆ ಪುಣ್ಯಪಾಪಗಳ ಭೋಗಾನುಭವವು ಸಹ್ಯವಾಗದು ಸಹಿಸ್ಲಿಕ್ಕೆ ಆಗ್ತದೆ ಆ ಪುಣ್ಯಪಾಪಗಳು ಅದರಿಂದ ಆಗತ್ತಂಥ ಏನು ಕಷ್ಟಗಳಿರ್ಬೋದು ಅದನ್ನ ಅನುಭವಿಸ್ಲಿಕ್ಕೆ ಅಂದರೆ ಅದರನ್ನು ಸಹಿಸುವಂಥ ಶಕ್ತಿ ಬರ್ತದೆ ದೇವತಾ ಅರ್ಚನೆಯಿಂದ ಬ್ರಾಹ್ಮಣರಿಗೆ ಪೂಜೆ ದಾನ ಇತ್ಯಾದಿ ಮಾಡೋದರಿಂದ ತಪಸ್ಸಿನಿಂದ ಸಹಿಸುವ ಶಕ್ತಿ ಬಂದರೆ ನಮಗೆ ಎಂಥದ್ದು ಕಷ್ಟಗಳನ್ನು ಕೂಡ ಸಹಿಸಬಹುದು ಎಂದರೆ ಆದ ಕಾರಣ ಸುಖವಾಗಿರಬೇಕು ಅಂತೇಳಿ ಅಪೇಕ್ಷಿಸುವವನು ಸುಖಾರ್ಥಿಯಾದವನು ಸುಖವನ್ನು ಇಚ್ಛಿಸತಕ್ಕಂಥವನು ಪಾಪವನ್ನು ಆಚರಿಸದೆ ಒಳ್ಳೆಯ ಕರ್ಮಗಳನ್ನೇ ಮಾಡ್ತಾ ಇರಬೇಕು ಅಂಥೇಳಿ ಸೂತಮುನಿಗಳು ಅರಣ್ಯದಲ್ಲಿ ಸು ಈ ಉಪದೇಶ ಮಾಡ್ತಾರೆ ಇಡೀ ಶ್ರೀ ಶಿವಮಹಾಪುರಾಣೇ ವಿದ್ಯೇಶ್ವರ ಸಂಹಿತಾಯಾಮ್ ದ್ವಾದಶೋಧ್ಯಾಯ ಇಲ್ಲಿಗೆ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಂಹಿತೆಯಲ್ಲಿ ಹನ್ನೆರಡನೆಯ ಅಧ್ಯಾಯವು ಮುಗಿದುದು हरे राम ओं तत्सत शिवाणमस्तू हर हर हर महादेव शंभो